ಇಪ್ಪತ್ತೈದನೇ ಕಕ್ಷೆ ಶನೈಶ್ಚರಣ ಸ್ತೋತ್ರ ಹರಿಗುರುಗಳು ಅರ್ಚಿಸದ ಪಾಪಾತ್ಮರನ್ನು ಶಿಕ್ಷಿಸಲು ಸುಗ ಶನೈಶ್ಚರಣೆನಿಸಿ ದುಷ್ಫಲಗಳು ಇವೆ ನಿರಂತರವೂ ಬಿಡದೆ ತರಣಿನಂದರ ಇಲ್ಲಿನ ಪಾದಾಂಬೂಹಗಳಿಗೆ ಆನಿಪೆ ಬಹು ದುಸ್ತರ ಭವಾನ ನಮ್ಮ ಮಗ್ನನಿನ್ನುದ್ಧರಿಸಬೇಕು ಶನಿ ಯಾರಿಗೆ ಶಿಕ್ಷೆಯನ್ನು ಉದ್ದೇಶ ಏನು ಅಂತ ತಿಳಿಸ್ತಾರೆ ಹರಿ ಗುರುಗಳನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥ ಅಂದರೆ ತಾರತಮ್ಯತ್ವೇನಾ ಹರಿಯನ್ನ ಸರ್ವೋತ್ತಮ ಅಂತ ಗುರುಗಳನ್ನು ತಾರತಮ್ಯದಿಂದ ಪರಮಾತ್ಮನಿಗಿಂತ ಅವರರು ಎಷ್ಟೆಷ್ಟೋ ಅವರರು ಇತ್ಯಾದಿ ತಾರತಮ್ಯ ಜ್ಞಾನ ಶೂನ್ಯನಾಗಿ ಪೂಜೆ ಮಾಡದೇ ಇರ್ತಕ್ಕಂಥ ಪಾಪಾತ್ಮರನ್ನು ಶಿಕ್ಷೆ ಮಾಡೋದಕ್ಕೋಸ್ಕರ ಶನೈಶ್ಚರ ಅಂಚಿ ಶಿಕ್ಷೆಯನ್ನು ಕೊಡ್ತಾನೆ ನೀನು ಬಿಡದೆ ಅವರಿಗೆ ದುಷ್ಫಲಗಳನ್ನು ಕೊಡ್ತೀಯಾ ಅಂತ ಶನಿಯನ್ನು ಹೇಳ್ತಾರೆ ಸೂರ್ಯಪುತ್ರನಾಗಿರ್ತಕ್ಕಂಥ ಶನಿ ನಿನ್ನ ಪಾದಗಳಿಗೆ ಭಕ್ತಿಯಿಂದ ನಾನು ನಮಸ್ಕಾರ ಮಾಡ್ತೀನಿ ಅತ್ಯಂತ ದುಸ್ತರವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಸಂಸಾರ ಸಮುದ್ರದಲ್ಲಿ ಮುಳುಗಿರುವ ನನ್ನನ್ನು ಉದ್ಧರಿಸಬೇಕು ಶನಿಯ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪದ್ಯ ಬಹುಶಃ ಇನ್ಯಾವ ಕನ್ನಡ ಸಾಹಿತ್ಯಗಳಲ್ಲೂ ಕೂಡ ಸಿಗಲ್ಲ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಅಪೂರ್ವವಾಗಿರ್ತಕ್ಕಂಥ ಪದ್ಯ ಇದು ಅಂತ ಶನಿಯನ್ನು ಸಕಲರ ಪೀಡಕ ಅಂತಲೇ ಹೇಳ್ತಾರೆ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಇತ್ಯಾದಿ ಎಲ್ಲ ಆದರೆ ಶನಿ ಅವನು ಪೀಡಿಸೋದು ಹರಿವಾಯು ಗುರುಗಳನ್ನು ಪೂಜಿಸದೇ ಇರ್ತಕ್ಕಂಥ ಪಾಪಿಷ್ಟರನ್ನೇ ಹೊರತು ಹರಿಗುರು ಭಕ್ತರಾಗಿರ್ತಕ್ಕಂಥ ಸಜ್ಜನರನ್ನು ಶನಿ ಯಾವತ್ತೂ ಪೀಡೆ ಕೊಡುವುದಿಲ್ಲ ಅನ್ನೋ ಒಂದು ವಿಶೇಷ ಪ್ರಮೇಯವನ್ನು ಇಲ್ಲಿ ತಿಳಿಸ್ತಾರೆ ಇಲ್ಲಿ ಹರಿಪೂಜೆ ಅಂದರೆ ಏಕಾದಶಿ ವ್ರತ ಗುರುಪೂಜೆ ಅಂದರೆ ಗುರುಮುಖಿಯನ ಪಾಠ ಪ್ರವಚನ ಅಂತ ಈ ರೀತಿಯಾಗೂ ಕೂಡ ಅರ್ಥ ಮಾಡ್ತಾರೆ ಏಕಾದಶಿ ಮೊದಲಾಗಿರ್ತಕ್ಕಂಥ ವ್ರತ ಮತ್ತು ಪಾಠ ಪ್ರವಚನಗಳಲ್ಲಿ ನಿರತರಾದವರಿಗೆ ಶನೇಶ್ಚರ ಶುಭಕರನೇ ಆಗಿರ್ತಾನೆ ಹೊರತು ಯಾವತ್ತೂ ಅಶುಭಕರ ಅಲ್ಲ ಸೂರ್ಯಪುತ್ರನಾಗಿರ್ತಕ್ಕಂಥ ಶನೇಶ್ಚರ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಏಕಾದಶಿ ವ್ರತವನ್ನು ಆಚರಣೆ ಮಾಡುವವರಿಗೆ ಎಂದೂ ಪೀಡೆಯನ್ನು ಉಂಟು ಮಾಡೋದಿಲ್ಲ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ತಿಳಿಸ್ತಾರೆ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣ ವ್ಯಾಜೈನಾಪಿ ಕೃತಾರಾಜ ನ ದರ್ಶಯತಿ ಭಾಸ್ಕರಿಂ ಇಲ್ಲಿ ಭಾಸ್ಕರ ಅಂದರೆ ಸೂರ್ಯಪುತ್ರ ಅಂತ ಅರ್ಥ ಸೂರ್ಯಪುತ್ರ ಯಮ ಮತ್ತು ಶನೈಶ್ಚರ ಇಬ್ಬರು ಆದ್ದರಿಂದ ಇಬ್ಬರು ಸೂರ್ಯಪುತ್ರರಾಗಿರೋದ್ರಿಂದ ಏಕಾದಶಿಯನ್ನು ಆಚರಣೆ ಮಾಡೋರಿಗೆ ಇವರಿಬ್ಬರಿಂದಲೂ ಕೂಡ ಯಾವುದೇ ರೀತಿಯ ಆಗಿರ್ತಕ್ಕಂಥ ಭಯ ಅನ್ನೋದು ಎಂದಿಗೂ ಉಂಟಾಗೋದಿಲ್ಲ ಈ ಶನೈಶ್ಚರ ಬೇರೆ ಎಲ್ಲ ಗ್ರಹಗಳಿಗಿಂತ ಅತ್ಯಂತ ಮಂದಗತ್ಯವನಾದ್ದರಿಂದ ರಾಶಿಯಿಂದ ರಾಶಿಗೆ ನಿಧಾನವಾಗಿ ಸಂಚಾರವನ್ನು ಮಾಡೋದರಿಂದ ಶನಿಗೆ ಶನೈಶ್ಚರ ಅಂತ ಹೆಸರು ಈ ಶನಿ ತರಣಿನಂದನ ಅಂದರೆ ಸೂರ್ಯಪುತ್ರ ಸೂರ್ಯ ಸೂರ್ಯನ ಪತ್ನಿಯಾಗಿರ್ತಕ್ಕಂಥ ಸೌಮ್ಯಾದೇವಿ ತನ್ನ ಪ್ರತಿಕೃತಿಯನ್ನಾಗಿ ಛಾಯಾದೇವಿಯನ್ನು ನಿರ್ಮಾಣ ಮಾಡಿ ಹೋಗಿದ್ದಾಗ ಆ ಛಾಯಾದೇವಿಯಲ್ಲಿ ಸೂರ್ಯಪುತ್ರರಾಗಿ ಹುಟ್ಟಿದವನು ಶನಿ ಅದಕ್ಕೆ ಅವನು ಸೂರ್ಯಪುತ್ರ ಛಾಯಾಪುತ್ರ ಅಂತ ಹೆಸನು ಜಗನ್ನಾಥಾಸರು ರಚನೆ ಮಾಡಿರುವಂಥ ತತ್ವಸುವಾಲಿಯಲ್ಲೂ ಅಪೂರ್ವವಾಗಿರ್ತಕ್ಕಂಥ ಶನಿ ಸ್ತೋತ್ರವನ್ನು ತಿಳಿಸ್ತಾರೆ ಇತರ ಗ್ರಹಗಳು ಸ್ತೋತ್ರವೂ ಇದೆ ಅದೇ ರೀತಿಯಾಗಿ ಶನಿ ಸ್ತೋತ್ರವನ್ನು ಕೂಡ ಇಲ್ಲಿ ನಮ್ಮ ಈ ಪಾಂಚಭೌತಿಕ ಶರೀರದಲ್ಲಿ ಅಥವಾ ಪಾರ್ಥಿವ ಶರೀರದಲ್ಲಿ ಪಾರ್ಥಿವ ಅನ್ನೋ ಅಂಶಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವ್ರು ಶನಿದೇವ ಸಾಧನ ಶರೀರದಿಂದ ಸಾಧನವನ್ನು ಮಾಡಿಸಿ ಸಂಸಾರ ಸಮುದ್ರದಿಂದ ಉದ್ಧಾರ ಮಾಡುವನೇ ಶನಿ ಅವನು ಸಜ್ಜನರಿಗೆ ಪೀಡೆ ಕೊಟ್ಟರೆ ಅದು ಸಂಸಾರದಿಂದ ಉದ್ಧಾರ ಮಾಡುವಂಥ ಉದ್ದೇಶದಿಂದನೇ ಹೊರತು ಅನ್ಯಥ ಅಲ್ಲ ಕೋಪೋಪಿ ದೇವಸ್ಥರೇಣತುಲ್ಯ ಅಂತ ದೇವನ ದೇವತೆಗಳ ಕೋಪ ಒಳ್ಳೇದಕ್ಕಾಗಿಯೇ ಇರುತ್ತೆ ಉದಾಹರಣೆ ಕೊಡೋದಾದರೆ ಮಕ್ಕಳ ಮೇಲೆ ತಂದೆ ತಾಯಿಗಳು ಕೋಪ ಮಾಡಿಕೊಳ್ಳೋದೇನೋ ಅವರ ಮೇಲೆ ದ್ವೇಷದಿಂದ ಅಲ್ಲ ಅಧರ್ಮದ ಹಾದಿಯಿಂದ ಅಥವಾ ತಪ್ ಹಾದಿಯಿಂದ ಸರಿದಾರಿಗೆ ತರಬೇಕು ಅನ್ನೋ ಉದ್ದೇಶ ಗುರುಗಳು ಶಿಷ್ಯನ ಮೇಲೆ ಕೋಪ ಮಾಡಿಕೊಳ್ಳೋದು ಇದೇ ಕಾರಣಕ್ಕಾಗಿ ಹಾಗೆ ಶನಿ ಅಂದರೆ ಶ ಅಂದರೆ ಶಂ ಸುಖವನ್ನು ನೀ ಅಂದರೆ ನೈಯತ್ತಿ ತಂದು ಕೊಡ್ತಾನೆ ಸಜ್ಜನರಿಗೆ ಅವನು ಪೀಡೆ ಕೊಟ್ಟು ಪ್ರಾರಬ್ಧವನ್ನು ಉಣಿಸಿ ಕಳೀತಾನೆ ಪೀಡಿ ಪೀಡೆ ಮಾಡ್ತಾನೆ ಅಂತ ಅಂಜಿ ಪೂಜೆ ಮಾಡಬಾರ್ದೇ ಹೊರತು ಶನಿಯನ್ನ ಹೆಸರಿನಲ್ಲಿ ಶಂ ಪ್ರಾಪಯತಿ ಅನಯತಿಯಿ ಶನಿಗೆ ಅಂತ ಸುಖ ಕೊಡೋನು ಅಂತ ಅವನನ್ನು ಪೂಜೆ ಮಾಡಬೇಕು ವಾದ್ಯರಾಜರು ತಿಳಿಸ್ತಾರೆ ಶನೇ ದಿನಮಣೆ ಹೇ ಸೋನು ಹೆನೇಕ ಗುಣ ಅರಿಷ್ಟಂ ಹರಮೇ ಅಭಿಷ್ಟಂ ಕುರುಮಾ ಕುರು ಸಂಕಟಂ ಶನಿ ಅನೇಕ ಗುಣ ಅನೇಕ ಸದ್ಗುಣಗಳನ್ನು ಹೊಂದಿರುವಂತಹ ಉತ್ತಮವಾಗಿರ್ತಕ್ಕಂಥ ಮಣಿ ಚಿಂತಾಮಣಿ ದುಃಖವನ್ನು ಕಳೆದು ಸುಖವನ್ನು ಕೊಡ್ತಾನೆ ಅದಕ್ಕೆ ದಾಸರು ಹೇಳ್ತಾರೆ ಶನಿ ಮಂದಗತಿಯಲ್ಲಿ ಚಲಿಸಿ ಶನೇಶ್ಚರ ಅಂತ ಕರೆಸ್ಕೊಂಡಿದ್ದು ದುರ್ಜನರಿಗೆ ಹೆಚ್ಚು ಕಾಲ ದುಃಖ ಕೊಡೋದಕ್ಕಾಗಿ ಒಮ್ಮೆ ದುಃಖ ಕೊಡಲು ಪ್ರಾರಂಭ ಮಾಡಿದ್ರೆ ಎಳುವರೆ ವರ್ಷ ಕಾಲಕಷ್ಟವನ್ನು ಕೊಡ್ತಾನೆ ದುರ್ಜನರಿಗೆ ಅಂತ ಅರ್ಥ ಆದ್ದರಿಂದ ಯಾರು ಹರಿ ವಾಯು ಗುರುಗಳನ್ನು ತಾರತಮ್ಯ ಇತ್ಯಾದಿ ಎಲ್ಲವನ್ನು ಮಧೋ ಮತದ ಪ್ರಮೇಯಗಳನ್ನು ತಿಳಿದು ಅರ್ಚನೆ ಮಾಡ್ತಾರೋ ಅವರಿಗೆ ಶನಿ ಸುಖವನ್ನೇ ಕೊಡ್ತಾನೆ ಯಾರು ಮಾಡೋದಿಲ್ಲೋ ಹರಿ ಗುರುಗಳು ಅರ್ಚಿಸದ ಪಾಪಾತ್ಪರನ್ನು ಶಿಕ್ಷಿಸಲು ಶನಿಶ್ಚರನೆನಿಸಿ ದುಷ್ಫಲಗಳಿವೆ ನಿರಂತರವೂ ಬಿಡದೆ ಅಂತಹ ಶನಿದೇವರಿಗೆ ಬಹು ದುಸ್ತರವಾಗಿರ್ತಕ್ಕಂಥ ಭವಾರ್ಣವ ಅಂದರೆ ಸಂಸಾರ ಸಾಗರದಲ್ಲಿ ನಾನು ಮಗ್ನನಾಗಿದ್ದೀನಿ ಅದರ ಬಿಡುಗಡೆಗಾಗಿ ನೀನು ಅನುಗ್ರಹ ಮಾಡಬೇಕು ಅಂತ ಜಗನ್ನಾಥದಾಸು ಶನಿಯನ್ನು ಸ್ತೋತ್ರ ಮಾಡ್ತಾರೆ ತಾವು ಸ್ತೋತ್ರ ಮಾಡಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಆದ್ದರಿಂದ ಹರಿವಾಯು ಗುರುಗಳನ್ನು ತಾರತಮ್ಯ ಇತ್ಯಾದಿ ಎಲ್ಲ ವಿವರವನ್ನು ತಿಳ್ಕೊಂಡು ಸದುಪಾಸನೆಯನ್ನು ಮಾಡಿದರೆ ಶನಿಕಾಟಕ್ಕೆ ಹೆದರುವಂತಹ ಪ್ರಸಕ್ತಿಯೇ ಇಲ್ಲ ಅನ್ನೋದು ತಾತ್ಪರ್ಯ